ಈಶ್ವರ ಇದ್ದಾನೆ ಸತ್ಯ ವಿಷ ನಾಸ್ತಿಕವಾಗಿ ಸಾಂಖ್ಯ ನೈನ್ಯಾಯಿಕ ಇತ್ಯಾದಿಗಳು ಅಸ್ಥಿ ಅಂತ ಮಾತ್ರ ಶಾರುವಕ ಇತ್ಯಾದಿಗಳು ಈಶ್ವರ ಅಸ್ಥಿ ಈಕೆ ನಾಸ್ತಿ ಏಕೆ ಈಶ್ವರನು ಇದ್ದಾನೆ ಅಂತ ಕೆಲವರು ಈಶ್ವರನು ಇಲ್ಲ ಇದ್ದಾನೆ ಅನ್ನೋವರೆಗೂ ಈಶ್ವರ ಗೊತ್ತಿಲ್ಲ ಇಲ್ಲ ಅನ್ನೋರಿಗೂ ಶ್ರೀಕೃಷ್ಣ ಇದ್ದ ಅಂತ ವಾದ ಮಾಡೋರು ಇದ್ದಾರೆ ಕೃಷ್ಣ ಎನ್ನುವರು ಇದ್ದೇ ಇಲ್ಲ ಅಂತ ಹೇಳುವರು ಇದ್ದಾನೆ ಅಂದಕ್ಕೆ ಅವರ ಹತ್ರ ಎಮಿಡೆನ್ಸಿ ದ್ವಾರಕ ಇದೆ ಮುಡಿಗೋದ ದ್ವಾರಕಾನು ಅವರಿಗೆ ಸಿಕ್ಕಿದೆ ಪುರಾತನ ಗುರುವಾಗಿ ಒಂದು ದೇವಸ್ಥಾನ ಇದೆ ಎರಡೂವರೆ ಸಾವಿರ ವರ್ಷದ ಮುಂದೆ ಇದ್ದಾನೆ ಅನ್ನುವರಿಗೆ ಕೃಷ್ಣ ಇದ್ದಿದ್ದಿಲ್ಲ ಅನ್ನುವರಿಗೆ ಯಾವ ಪ್ರಮಾಣಗಳು ಇದೆ ಇದ್ದಾನೆ ಅನ್ನುವರಿಗೆ ಸಿದ್ಧ ಮಾಡಿದ ಪ್ರಮಾಣಗಳು ಅಟ್ಲೀಸ್ಟ್ ಏರಷ್ಟು ಪ್ರಮಾಣಗಳು ಲಭ್ಯ ಇದೆ ಕೃಷ್ಣ ಇದ್ದಿದ್ದಿಲ್ಲ ಅಂತ ಹೇಳಿದ ಪ್ರಮಾಣ ಇಲ್ಲ is not there god is illa nu yen helabeku illa nu yen helabeku god is not there even iddane anthu helodhu ಅಟ್ ಲೀಸ್ಟ್ ದೇವರು ಇದ್ದಾನೆ ಅಂತ ಹೇಳ್ತಾರೆ ದೇವರು ಇಲ್ಲ ಅಂತ ಹೇಳಿದ್ರು ದೇವರು ಹೆಸರು ತಗೊಂಡೇ ಇಲ್ಲ ಅಂತ ಹೇಳಿದ ಏನಿಲ್ಲ ಗೊತ್ತಿಲ್ಲ ನಮಗೆ ದೇವರು ಗೊತ್ತಿಲ್ಲ ಹೀಗೆ ದ್ವೈತಿಗಳಿಗೆ ತಾವು ದ್ವೈತಿಗಳು ಯಾಕೆ ಗೊತ್ತಿಲ್ಲ ಅದ್ವೈತಿಗಳಿಗೆ ತಾವು ಅದ್ವೈತಿಗಳು ಯಾಕೆ ಗೊತ್ತಿಲ್ಲ ಜಗಳ ಅಡಿದ ಜಗಳ ಕಾದಾಡಿದ್ದೆ ಕಾದ ಗೊತ್ತದೇನೋ ನಮಗೆ ಗೊತ್ತಿಲ್ಲ ನಾವು ದ್ವೈತ ನಿನ ಗೊತ್ತದೇನೋ ಅದೆಲ್ಲನೂ ಬೇಕಾಗಿಲ್ಲ ನಾವು ಅದ್ವೈತ ಬಟ್ ಎಕ್ಸೆಕ್ಟ್ ಯು ಮೀನ್ ಬಾಯ್ ಅದ್ವೈತ ಹಾಗೆ ರಮಣರು ಹೇಳ್ತಾರೆ ದೇವರು ಇದ್ದಾನೆ ದೇವರು ಇಲ್ಲ ದೇವರು ಚೈತನ್ಯವಾಗಿದ್ದಾನೆ ದೇವರು ಜಡವಾಗಿದ್ದಾನೆ ಅನ್ನುವರು ಎರಡು ಹೇಳಿಕೆಗಳು ಮೃದಾವಿವಾದ ಇವು ವ್ಯರ್ಥವಾದ ಏನ ಪ್ರಯಾಣಕ್ಕೆ ಇದು ಕಾಲಹರಣಕ್ಕೆ ನಾ ಹೇಳಿದೆ ಏನಿದೆ ಚಾಯ್ ಕೆ ಸಾಯ್ ಏನು ಹೇಳುವ ಎಲ್ಲಗಳಿಗೆ ಮೊನ್ನೆ ಆಯ್ತಾಳೆ ಎಲ್ಲಗಳಿಗೆ ಆಲ್ ಓವರ್ ಇಂಡಿಯಾ ಚಾಯ್ಪೆ ಚರ್ಚ ಹಾ ಚಾಯ್ ಪೆ ಚರ್ಚ ದೇವರಿದಾನೋ ಇಲ್ಲೋ ಚಾಯ್ ಪೆ ಚರ್ಚ ಏನಾಗಬೇಕಾಗಿದೆ ಅದರಿಂದ ವ್ಯರ್ಥ ಕಾಲದಲ್ಲ ಸೊ ವಾರ್ನಿಂಗ್ ಕೊಡ್ಬಾರ್ದು ಲೋಕ ಅದೃಷ್ಟ ಏನು ಲೋಕ ಇದು ಏನು ಜಗತ್ತು ನೀನ್ ಜಗತ್ ಇದೆ ಅಂತಂದ್ರೆ ಜಗತ್ತಿದೆಯೋ ನೀನಿದ್ದೀ ಅಹಂ ಪ್ರತೀತಿ ಯಾವದಸ್ತಿ ನಾನು ನಾನು ನಾನ ನಾನ ಅಂತ ಎಲ್ಲಿವರೆಗೂ ಇದ್ದದೋ ಅಲ್ಲಿವರೆಗೂ ಲೋಕ ದೃಷ್ಟ ನಿಲಹಂ ಪ್ರತಿಯತಿಗೆ ಅದೃಷ್ಟ ಲೋಕ ಆ ನಾನು ಎನ್ನುವುದು ಇಲ್ಲದೆ ಹೋದಲ್ಲಿ ಲೋಕವೇ ಕಂಡುಬರುವುದಿಲ್ಲ ಕಣ್ ತಕ್ಕೊಂಡು ಮಲಗ್ತಾರೆ ಗೊತ್ತು ಮಲಗಿದಾಗ ಕಂಡ ರೂಮ್ನೊಳಗೆ ಆನೆ ಬಂದು ಹೋದ್ರು ಆಗ್ಬೇಕಾಗುತ್ತೆ ರೂಮ ಆನೆ ಬರುವುದಿಲ್ಲ ಬಂತೂ ಒಳಗೆ ಆನೆ ಬಂದ್ರೂ ಒಂದು ಕಾಣೋದು ಕಣ್ಣು ನೋಡಿ ತಗು ತಗದರೂ ಕೂಡ ವಸ್ತುಗಳು ಯಾಕೆ ಕಾಣಿಸಲಿಲ್ಲ ಸರಿ ಇಲ್ಲ ಇಲ್ಲ ಹಾಗೇನಿಲ್ಲ ಅವ್ರಿಗೆ ದೃಷ್ಟಿ ಚೆನ್ನಾಗಿದೆ ಕಣ್ಣು ತಂದಾರೆ ಆದ್ರೂ ಕೂಡ ಅವ್ರಿಗೆ ಆನೆ ಕಾಣಿಸ್ತಾರೆ ಯಾಕೆ ನಿಲಹಂ ಪ್ರತೀತಿ ಕಾಂಟೆಕ್ಸ್ಟ್ ನೋಡಿ ನಿಲಹಂ ಪ್ರತೀತಿ ಅದ್ರೇನೋ ಅಲ್ಲಿ ನಾನು ಅನ್ನೋದಿಲ್ಲ ಹಾಗೆ ಆನೆ ಇದೆ ಎಲ್ಲಿವರೆಗೂ ನಾನಿದೆನೋ ಅಲ್ಲಿವರೆಗೂ ಆನೆ ಇದೆ ಇಕ್ಕಕ್ಷಣ ಹಾಗೆ ಮುಂದುವರಿಸುತ್ತೆ ಸೂರ್ಯ ಇದೆಯೇ ಎಲ್ಲಿವರೆಗೂ ನಾನಿದೆ ನಮಗೆ ಆದ್ರೆ ನಮ್ಮ ವ್ಯವಹಾರ ಏನಾಗ್ತದೆ ಸೂರ್ಯ ಇದ್ದಾನೆ ಅಂತ ನಾವಿದ್ದೇವೆ ಆಕಾಶ ವಾಯುಗಳಿವೆ ಅಂತ ನಾವಿದ್ದೇವೆ ಪೃಥ್ವಿ ಇದೆ ಅಂತ ನಾವಿದ್ದೇವೆ ಜಗತ್ ಅದು ಅಂತೇಳಿ ನಾವಿದ್ದೇವೆ ಇವು ನಮ್ಮ ಅರವತ್ತು ವರ್ಷದ ಸೀನಿಯರ್ಸ್ ಎಲ್ಲ ಹೇಳ್ತಾ ಬ ಏನು ಕಾಂಗ್ರೆಸ್ ಅದ ಅಂತ ನಾವಿದ್ದೀವಿ ಯಾವ ಕಾಂಗ್ರೆಸ್ ಮಾತಾಡ್ತಿ ಏನು ನೀನು ನೀನು ನೀನು ಎಲ್ಲರೂ ಸೇರಿ ಕಾಂಗ್ರೆಸ್ ಯಾವ ಜಗತ್ ಮಾತಾಡ್ತಿ ನೀನು ನೀನು ನೀನು ನೀನು ಎಲ್ಲ ಸೇರಿ ಜಗತ್ತು ಆ ನಾನು ಅನ್ನೋದು ಇಲ್ಲದೆ ಹೋದರೆ ನೆಲ ಹಂತು ಲೋಕ ಅದೃಷ್ಟ ಜಗತ್ತು ಅಲ್ಲಿ ಕಂಡುಬರುವುದಿಲ್ಲ ಅದ್ರಲ್ಲಿ ಏನಾಗ್ತದೆ ಒಂದು ಮಾತ್ರ ಸತ್ಯ ಕಂಡು ಬಂದ ಜಗತ್ತೇ ಇರಲಿ ಕಾಣದ ಜಗತ್ತೇ ಇರಲಿ ಇದನ್ನು ಅನುಭವಿಸುವಂತಹ ಜೀವ ಏನನ್ನ ಬಯಸ್ತಾನೆ ಪರಮ ಅಖಿಲ ಇಷ್ಟ ಏನನ್ನು ಬಯಸ್ತಾನೆ ಅವರು ಪರಮ ಅಖಿಲ ಇಷ್ಟ ಅತ್ಯಂತ ಹೆಚ್ಚಿನದಾದಂತಹ ಆನಂದವನ್ನು ಬಯಸುತ್ತಾರೆ ಪರಾಮ ಶಬ್ದ ಇದೆ ನೋಡಿ ಅನಂತವಾದ ಹೆಚ್ಚಿನ ಅಪರಿಮಿತವಾದ ಸುಖವನ್ನು ಆನಂದವನ್ನು ಬಯಸುತ್ತೇವೆ ನಾವು ಐಸ್ ಕ್ರೀಮ್ ತಿನ್ನುವಾಗೂ ಆ ಅನಂತ ಆನಂದವನ್ನು ಬಯಸುತ್ತೀವಿ ನಾವು ಚಾಕ್ಲೇಟ್ ತಿನ್ನುವಾಗೂ ಅದನ್ನೇ ಬಯಸ್ತೀವಿ ನಾವು ದೃಶ್ಯವನ್ನು ನೋಡುವಾಗೂ ಅದನ್ನೇ ಬಯಸುತ್ತೀವಿ ನಮ್ಮ ಎಲ್ಲ ಪ್ರವೃತ್ತಿಗಳಲ್ಲಿ ನಮ್ಮ ಎಲ್ಲ ನಡವಳಿಕೆಗಳಲ್ಲಿ ನಮ್ಮ ಎಲ್ಲ ಅನಿಸಿಕೆಗಳಲ್ಲಿ ನಮ್ಮ ಎಲ್ಲ ಭಾವನೆಗಳಲ್ಲಿ ನಾವು ವಂದನೆ ಮಾತ್ರ ಬಯಸ್ತಾ ಇದ್ದೇವೆ ಬಯಕೆಗಳ ಮುಖಗಳು ಅನೇಕ ಇರಬಹುದು ಬೇಕು ಎನ್ನುವುದು ಕಾಯಂ ಏನು ಬೇಕು ಅನ್ನೋದು ಬೇರಿ ಏನ್ ಬೇಕಪ್ಪ ನನಗೆ ಅಪಾರ್ಟ್ಮೆಂಟ್ ಬೇಕು ನಿನಗೇನ್ ಬೇಕು ನನಗೆ ಸೈಟ್ ಬೇಕು ನಿನಗೇನ್ ಬೇಕು ನನ್ನ ಕಾರ್ ಬೇಕು ನಿನಗೇನ್ ಬೇಕು ನನ್ನ ಮದುವೆ ಆಗಬೇಕು ನಿನಗೇನ್ ಬೇಕು ನನ್ನ ಮಕ್ಕಳ ಬೇಕು ನಿನಗೇನ್ ಬೇಕು ಏನು ಬೇಕು ಬದಲಾಗ್ತಾ ಹೋಗ್ತವೆ ಆದ್ರೆ ಬೇಕು ಕಾಯಂ ಬೇಕು ಕಾಯ ಈ ಬೇಕನ್ನ ಕಾಯಂ ಇಟ್ಕೊಂಡೆವಲ್ಲೋ ಅವನಿಗೆ ಅದು ನಾವು ಹೆಸರು ಬೇಕು ಸಣ್ಣ ಮಕ್ಕಳಿದ್ದಾಗ ಬೇಕಂದ್ರಿ ನಡೀತಾ ಇದ್ದಂತ ಬೇಕಂದ್ರಿ ಯುವಕರಾದ್ಮೇಲೆ ಬೇಕಂದ್ರಿ ಮಧ್ಯ ವಯಸ್ಸಾದ್ಮೇಲೆ ಬೇಕಂದ್ರಿ ಮದುವೆಗೆ ಮುಂಚೆ ಬೇಕಂದ್ರಿ ಮದುವೆ ಆದ್ಮೇಲೆ ಬೇಕಂದ್ರಿ ನೌಕರಿಗಿನ ಮುಂಚೆ ಬೇಕಂದ್ರಿ ನೌಕರಿ ಆದ್ಮೇಲೆ ಬೇಕಂದ್ರಿ ರಿಟೈರ್ಡ್ ಆದ್ಮೇಲೆ ಬೇಕಂದ್ರಿ ಹಾಸ್ಪಿಟಲ್ ಸೇರಿದ ಮೇಲೆ ಆ ಡಾಕ್ಟರ್ ಬೇಡ ಈ ಡಾಕ್ಟರ್ ಬೇಕು ಆ ಮೆಡಿಸಿನ್ ಬೇಡ ಈ ಮೆಡಿಸಿನ್ ಬೇಕು ಬೇಕನ್ನೋದು ಮುಗಿತೇನೆ ಬೇಕನ್ನೋದು ಮುಗಿದ ಯಾಕೆ ಯಾಕೆ ಮುಗಿತಾ ಇಲ್ಲ ಮೊದಲ ಬೇಕು ಎನ್ನುವುದು ನಿನಗೆ ಪ್ರಾಪ್ತಿ ಆದಾಗ ಈ ಮುಂಚಿನ ಬೇಕು ಎನ್ನುವುದು ಪ್ರಾಪ್ತಿಯಾದಾಗ ಅದು ನಿನಗೆ ತೃಪ್ತಿಯನ್ನು ಕೊಟ್ಟು ಇನ್ನೊಂದು ಬೇಕು ಎನ್ನುವ ಅವಶ್ಯಕತೆ ನಾನು ಮತ್ತೊಂದು ಮತ್ತೊಂದು ಇನ್ನೊಂದು ಮಗುದಂತೂ ನಾನು ಯಾಕೆ ಬಯಸ್ತಾ ಹೋಗ್ತೇನೆ ಅಂತಂದ್ರೆ ಮುಂಚಿನದು ಮುಂಚಿನದು ಮುಂಚಿನದು ಮುಂಚಿನದು ನನಗೆ ತೃಪ್ತಿಯನ್ನ ತೃಪ್ತವಾದ ಸುಖ ಬೇಕು ಒಬ್ರು ಹೇಳಿದ್ರು ಎಲ್ಲ ಸುಖಗಳನ್ನ ಒಟ್ಟು ಸೇರಿಸಿ ಅದು ಅನಂತ ಸುಖ ಆಗ್ಬಹುದಂತ ಒಂದು ನೂರಕ್ಕೆ ಎಷ್ಟನ್ನು ಸೇರಿಸಿದರೆ ಅನಂತವಾಗುತ್ತದೆ ಒಂದು ಸಾವಿರ ಸೇರಿಸಿ ಒಂದು ಸಾವಿರ ಸೇರಿಸಿದ್ರೆ ಒಂದು ಸಾವಿರದ ಒಂದು ನೂರ ಎರಡ್ ನೂರಾಗಲಿ ಎರಡು ಸಾವಿರ ಆಗಲಿ ಎರಡು ಸಾವಿರ ಅನಂತ ಆಗುತ್ತದೆ ಇಲ್ಲ ಎರಡು ಸಾವಿರ ಅಂದ್ರೆ ಎರಡು ಸಾವಿರನೇ ಆಯಿತು ಮೂರು ಸಾವಿರ ಆಗಲಿಲ್ಲ ಅನಂತವಾಗಲಿಕ್ಕೆ ಏನೇನನ್ನು ಸೇರಿಸಿ ಅನಂತವಾಗಲಿಕ್ಕೆ ಏನೇ ನನ್ನ ಸೇರಿಸಬೇಕು ಏನೇ ನನ್ನ ಸೇರಿಸಿ ಅನಂತವನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾರಣ ಅಂದ್ರೆ ಸೇರಿಸಿದ ಪ್ರತಿಯೊಂದು ಯೂನಿಟ್ ಏನಿದೆ ಅದು ಅಂತ ಅಂತ ಅಂತ ಅಂತ ಅಸಂಖ್ಯ ಅಂತಗಳನ್ನು ಸೇರಿಸಿದ್ರು ಅಂತ ಎಲ್ಲವೂ ಕತೆಗಳು ನಿಮಗೇನ್ ಸುಖ ಬೇಕು ಅನಂತ ಸುಖ ಅದಕ್ಕಾಗಿ ಏನ್ ಮಾಡ್ತೇನೆ ಚಿಂದಿ ಚಿಂದಿ ಮನೆಯಾಗೆ ಚಿಂದಿ ತಗೊಂಡು ಕೌದಿ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ವಾಯಿ ಪ್ರಸಿದ್ಧ ಕೌದಿ ಮಕ್ಕಳಿಗೆ ಕೆಳಗೆ ಹಕ್ಕೊಳಗೆ ಅಜ್ಜಿ ಸೀರೆ ಈ ಅಮ್ಮನ ಸೀರುದು ಅದೆಲ್ಲ ಅಮ್ಮನತ್ರ ಸೀರೆಗಳು ಯಾವಾಗ ಯಾರ ಹತ್ರ ಅಜ್ಜಿ ಹತ್ರ ಆ ಅಜ್ಜಿ ಸೀರೆಗಳನ್ನ ತಗೊಂಡು ಅದನ್ನ ಒಂದು ಒಂದೊಂದು ತುಂಡುಗಳನ್ನು ಮಾಡಿ ಹಾಕಿ ಅದ್ರ ಮೇಲೆ ಚಿತ್ತ ಚಿತ್ತ ಚಿತ್ತ ತುಂಡುಗಳನ್ನು ಸೇರಿಸಿ ಒಂದು ದೊಡ್ಡ ಕವದಿಯಿಂದ ಮಾಡ್ತಾರೆ ಚೆನ್ನಾಗಿರ್ತದೆ ಮಕ್ಕಳು ಅದ್ರ ಮೇಲೆ ಮನುಷ್ಯ ನಿದ್ದೆ ಮಾಡಬೇಕು ಹೇನು ಕಷ್ಟಪಡ್ಬೇಕಾಗಿತ್ತು ಆದ್ರೆ ಇವು ನಮ್ಮ ಊರು ಡಮ್ಲಪ್ ಇಲ್ಲೋ ಹಾಗೂ ಇವು ಏನೇನೋ ಇದ್ದವಲ್ಲ ಅವರು ನಿತ್ಯನ ಮನವಿ ಕೌದಿ ಅದರೊಳಗೊಂದು ಆತ್ಮೀಯ ಭಾವ ಇರ್ತದೆ ಅಲ್ಲಿ ನಮ್ಮವರು ಅನ್ನೋರು ಯಾರೋ ಇರ್ತಾರದು ಆ ವಾಸನೆ ಇರ್ತದೆ ಆ ಸ್ಪರ್ಶ ಇರ್ತದೆ ಸೈಕಾಲಜಿ ಹೀಗಿದೆ ಹೀಗೆ ನಾನು ನನ್ನ ತಾತ್ಪರ್ಯ ನೋಡ್ತದೆ ಅದನ್ನ ಕೌದಿ ಅಂತ ಕರೀತು ಅದು ದೊಡ್ಡದಾಗಿರ್ತದೆ ಅಂತ ಇಟ್ಕೊಳ್ಳೋಣ ವಿಶಾಲವಾಗಿರ್ತೀವ ಎಂದರೆ ಹ್ಮ್ ಈ ನಾರ್ತ್ ಇಂಡಿಯಾದಲ್ಲಿ ಸಿಂಪಲ್ ರಜಾ ರಜಾ ಹೇಗೆ ತೋರಿಸಿರ್ತು ರಜಾ ಏಕಾದ್ರೂ ತೊಡಗಿರ್ತದೆ ತುಂಡು ಬಟ್ಟೆಗಳನ್ನ ಸೇರಿಸಿ ಯಾರಾದ್ರೂ ಅನಂತವಾದ ಬಟ್ಟೆಯನ್ನು ಮಾಡಲು ಸಾಧ್ಯವೇ ತುಂಡು ಬಟ್ಟೆಗಳನ್ನ ಸೇರಿಸಿ ಸೇರಿಸಿ ಇನ್ನೊಂದು ದಾಟು ತುಂಡು ಬಟ್ಟೆ ಆಯಿತು ನಮ್ಮ ಜೀವನ ಎಲ್ಲವೂ ಯಾಕೆ ವ್ಯರ್ಥವಾಗಿದೆ ಅಂತಂದ್ರೆ ನಮಗೆ ಇಷ್ಟವಾದದ್ದೇ ಬೇರೆ ಆ ಇಷ್ಟವಾದದ್ದನ್ನ ಹುಡುಕುವ ಸ್ಥಾನವೇ ಬೇರೆ ಹೀಗಾಗಿ ವ್ಯರ್ಥ ಕಾಲಹ ನಮಗೆ ಇಷ್ಟವಾದದ್ದೇನು ಅನಂತ ಆನಂದ ಅನಂತ ಸುಖ ಹುಡುಕ್ತಾ ಇರೋದೇನಲ್ಲಿ ಅಂತಗೊಳ್ಳುವ ಸುಖದಲ್ಲಿ ಬರುತ್ತಿ ಆವಾಗ ಅವಾಗ ಏನನ್ಕೋತಿ ಹಾ ಅದೇನು ಲಿಮಿಟೆಡ್ ಸುಖ ಪ್ರಾಪ್ತಿ ಆಗ್ತದೆ ಏನೋ ಅಂತ ಅದರ ಬಗ್ಗೆ ತೃಪ್ತ ಭಾವ ಸಾಧಿಸಿದೆನು ಎಷ್ಟೊತ್ತು ಅತೃಪ್ತ ಭಾವ ಎಷ್ಟು ಸಮಯ ಕೆಲವು ಕ್ಷಣ ಮಾತ್ರ ಗುಳ್ಳೆ ಒಡೆದಾಗಿ ಒಡೆದು ಹೋಗ್ತದೆ ಆ ಒಡೆದು ಒಳಗೆ ಬಿಡಿ ಇನ್ನೊಂದು ತಗೋತೀರಿ ಅದು ಒಡೆದು ಹೋಗ್ತದೆ ಮತ್ತೊಂದು ತಗೋತೀರಿ ಈ ಇಕ್ವೇಶನ್ ಅನ್ನ ನೀವು ಎಷ್ಟು ಬೇಕಾದಷ್ಟು ದೂರ ತಗೊಂಡು ನಮಗೆ ಇಷ್ಟವಾದದ್ದು ತೃಪ್ತವಾದ ನಾವು ಅತೃಪ್ತವಾದ ಸುಖವನ್ನು ಹುಡುಕ್ತಾ ಇದ್ದಂತೂ ಅತೃಪ್ತ ಸ್ಥಾನಗಳಲ್ಲಿ ಅತೃಪ್ತ ವಸ್ತುಗಳಲ್ಲಿ ಅತೃಪ್ತ ವಸ್ತು ಯಾತಕ ರೀತಿಯಲ್ಲಿ ಯಾವ ವಸ್ತುವಿಗೆ ತನ್ನದೇ ಆದ ಕಾಲ ಪರಿಮಿತಿ ಇದೆಯೋ ತನ್ನದೇ ಆದಂತಹ ಮಿತಿ ಇದೆಯೋ ಅದರಿಂದ ಪ್ರಾಪ್ತವಾಗುವ ಸುಖ ಅತೃಪ್ತ ಸುಖ ಈಗ ಈ ಕಾಲದಲ್ಲಿ ಸ್ವಾಮೀಜಿ ಕೈಯಲ್ಲಿದ್ದಂತಹ ಈ ಒಂದು ವಸ್ತು ನಿಮ್ಮ ಕೈಯಲ್ಲಿ ಇಲ್ಲ ಯಾಕೆ ಈ ಕಾಲದಲ್ಲಿ ದಿಸ್ ಗಿವನ್ ಯೂನಿಟ್ ಆಫ್ ಟೈಮ್ ಇಲ್ಲಿ ಇದ್ದಂತಹ ವಸ್ತು ನಿಮ್ಮ ಕೈಯಲ್ಲಿ ಯಾಕೆ ಅದು ಅದರ ಮಿತಿ ಅದರ ಕಾಲದ ಮಿತಿ ಎಂದಿದೆ ನಂಬರ್ ಒನ್ ಅರ್ಥ ಅರ್ಥ ಓಕೆ ಹೇಳ್ತೀನಿ ಕುಂಬಾರನ ಮನೆಯಲ್ಲಿ ಅಥವಾ ಮಾರ್ಕೆಟ್ನಲ್ಲಿ ಅಥವಾ ಕುಂಬಾರನ ಮನೆಯಲ್ಲಿ ಈ ಘಟವು ಸಿದ್ಧವಾಗುವ ಪೂರ್ವದಲ್ಲಿ ಇತ್ತು ಮುಂಚಿತ್ತೆಂದ್ರೆ ಇಲ್ಲ ಇದು ಒಡೆದು ಹೋದ ನಂತರ ಇರುತ್ತದೆಯೋ ಹಾಗಾದರೆ ಮುಂಚೆ ಇದ್ದಿದ್ದಿಲ್ಲ ನಂತರ ಇರುವುದಿಲ್ಲ ಅನ್ನುವ ಈ ವಸ್ತು ಕಾಲದ ಮಿತಿಯಲ್ಲಿ ಇರುತ್ತದೆ ಯಾವುದು ಕಾಲದ ಮಿತಿಯಲ್ಲಿ ಇರುತ್ತದೆಯೋ ಅದು ನಾಶವಾಗುತ್ತದೆ ಈ ದೇಶದಲ್ಲಿ ಇದ್ದದ್ದು ಆ ದೇಶದಲ್ಲಿ ಇರುತ್ತೆ ಇದಕ್ಕೆ ದೇಶದ ಮಿತಿ ಅಂತ ಕಾಲದ ಮಿತಿ ದೇಶದ ಮಿತಿ ಬಂದು ನೋಡಿ ಇನ್ನೊಂದಿ ಇದೆ ಎಷ್ಟು ಸುಂದರವಾದ ಹೂ ಇದೆ ನೋಡಿ ಸಮಯ ಇಷ್ಟ ತನಕ ನಿಜ ಇದೆ ಎಷ್ಟು ಚೆನ್ನಾಗಿತ್ತು ಪಾಪ ಸಾವಿರ ಏನೇನೋ ಆಗುತ್ತೆ ನೋಡಿ ಹೂ ಎಷ್ಟು ಚೆಂದಿದೆ ಸಮಯದ ಹೂ ಅಲ್ಲ ಸಮಯದ ಅದು ಕಡಿಗೆ ಮಡಿಕೆ ಓಹೋ ಇದು ಮಡಿಕೆನಾ ಈಗೇನಾಗಿ ಗೊತ್ತಾ ಇದು ಹೂವಲ್ಲ ಇದು ಪೇಪರ್ ಅಲ್ಲ ಇದು ಪೆನ್ ಅಲ್ಲ ಇದು ಮೈಕ್ ಅಲ್ಲ ಇದು ಟೇಬಲ್ ಅಲ್ಲ ಇದು ಏನಾಗಿದ್ರೆ ಇದು ಘಟ ಇದಕ್ಕೆ ವಸ್ತು ಪರಿಮಿತಿ ಯಾವಾಗ ಯಾವುದಕ್ಕೆ ಕಾಲ ದೇಶ ಮತ್ತು ವಸ್ತುವಿನ ಪರಿಮಿತಿ ಇದೆಯೋ ಅದು ಯಾವತ್ತಿಗೂ ಕೂಡ ತೃಪ್ತವಾದ ಸುಖವನ್ನ ಕೊಡಲು ಸಾಧ್ಯವಿಲ್ಲ ಸಿದ್ಧಾಂತ ಆಯ್ತ ತೃಪ್ತವಾದ ಸುಖ ಬೇಕಾಗಿದ್ದರೆ ಈ ಮೂರು ಮಿತಿಗಳು ಇರತಕ್ಕದ್ದಲ್ಲ ಮೂರು ಮಿತಿಗಳನ್ನ ಮೀರಿದ್ದು ಯಾವುದು ಅದು ಆತ್ಮ ಆತ್ಮನಲ್ಲಿ ಮೂರು ಮಿತಿಗಳು ಇಲ್ಲ ಆತ್ಮ ಕಾಲದ ಮಿತಿಯಲ್ಲಿ ಇಲ್ಲ ಆತ್ಮ ದೇಶದ ಮಿತಿಯಲ್ಲಿ ಇಲ್ಲ ಆತ್ಮ ವಸ್ತು ಮಿತಿಯಲ್ಲಿ ಇಲ್ಲ ಅರ್ಥಾತ್ ಆತ್ಮನಿಗೆ ರೂಪ ಆಕಾರಗಳು ಇಲ್ಲ ಆತ್ಮನಿಗೆ ದೇಶ ಇಲ್ಲ ಆತ್ಮನಿಗೆ ಕಾಲ ಇದನ್ನ ಹೇಗೆ ಹೇಳ್ತಾರೆ ಕಾಲಾತೀತ ಆತ್ಮ ದೇಶಾತೀತ ಆತ್ಮ ವಸ್ತು ಅತೀತ ಆತ್ಮ ಇದು ಅಖಿಲ ಇಷ್ಟ ಎಲ್ಲರಿಗೂ ಇದು ಭಾರಿ ಇಷ್ಟ ನಮ್ಮ ಮೂಲಭೂತವಾದ ಇನ್ನೇಟ್ ಡಿಸೈರ್ ಅತ್ಯಂತ ಮೂಲಭೂತವಾದ ಆಶನೇ ಇದು ಏನದು ನನಗೆ ಅನಂತ ಸುಖ ಬೇಕು ಏನು ಅನಂತ ಅಂದ್ರೆ ಕಾಲದ ಮಿತಿ ಮೀರಿದ್ದು ವಸ್ತುವಿನ ಮಿತಿ ಮೀರಿದ್ದು ದೇಶದ ಮಿತಿ ಮೀರಿ ಅದಕ್ಕೆ ಸಮಯ ನಾವು ಆ ಮಿತಿಯನ್ನ ಮೀರಿದ ಆನಂದವನ್ನೇ ಹುಡುಕ್ತಾ ಇದ್ದೀವಿ ವೆರಿ ಗುಡ್ ವೆರಿ ಗುಡ್ ಏನು ಹುಡುಕ್ತಾ ಇದ್ದೀಯಪ್ಪ ಈ ಲೋಕದಲ್ಲಿ ಹುಡುಕ್ತಾ ಇದ್ದೀವಿ ಲೋಕದಲ್ಲಿ ಅಂತ ತಕ್ಷಣ ಮಿತಿ ಬಂತ ಮಿತಿ ಮೀರ್ತ ಲೋಕದಲ್ಲಿ ಅಂದಾಗ ಮಿತಿ ಬಂತ ಮಿತಿ ಮೀರ್ತ ಮಿತಿ ಬಂತು ಅದಕ್ಕೆ ಇನ್ನೊಬ್ಬರಂತ ನಾವಿಲ್ಲಿ ಹುಡುಕುದೇ ಇಲ್ಲ ನಾವು ಬೇರೆ ಲೋಕದಲ್ಲಿ ಹುಡುಕ್ತೀವಿ ಈ ಲೋಕದಲ್ಲಿ ಯಾಕೆ ಹುಡುಗ ಆ ಬೇರೆ ಲೋಕ ಅಂದಲ್ಲ ಅದು ಕೂಡ ಸಾಲ ಮಿತಿಯಲ್ಲಿ ಇದೆಯೋ ಇಲ್ವೋ ಅದು ಕೂಡ ದೇಶದ ಮಿತಿಯಲ್ಲಿ ಇದೆಯೋ ಇಲ್ವೋ ಈ ಹರೇ ಕೃಷ್ಣದವರು ಕೆನಡಾದಲ್ಲಿ ಮಾರ್ಟ್ರಿಯಲ್ನಲ್ಲಿ ಜನಾರ್ದನ ಅವನ ಹೆಸರು ಹೆಸರ ಅದನ್ನು ಜನಾರ್ದನ್ ಜನಾರ್ದನ್ ಅಯ್ಯಂಗಾರ ಅವ್ರ ಮನೇಲಿ ಇದ್ದಾನ ನಾನು ಉಪನ್ಯಾಸ ಮುಗಿಸೋ ಮುಂದೆ ಉಪನ್ಯಾಸ ಮುಂದಾ ಇದ್ದಾನೆ ಐದಾರು ದಿವಸವನ್ನು ಆರನೇ ನನಗೆ ವಾದ ಮಾಡ್ಬೇಕಾದ ಬರ್ತಾ ರಾತ್ರಿ ಬಂದು ನಾವು ಇನ್ನೂ ಕಾಸ ತುಗಿಲ್ಲ ಬಂದು ವಾದ ಕುಟುಂಬ ನನ್ಗೆ ವಾದ ಮಾಡ್ತಾ ಮಾಡ್ತಾ ಮಾಡ್ತಾ ಕೃಷ್ಣ ಇರಿಸಿದೆ ಒಂದಿ ಗಾಡ್ ಅವರ ಬೈಬಲ್ನವ್ರು ಏನು ಹೇಳಿದ್ರು ಏಸುರಿಸಿ ಒಳ್ಳಿ ಗಾಡ್ ಹೌದಾ ಮತ್ತೆ ಹರೇ ಕೃಷ್ಣದವ್ರು ಏನು ಹೇಳಿದ್ರು ಕೃಷ್ಣ ಇರದೆ ಒಳ್ಳಿ ಗಾಡ್ ಕುರಾನ್ ಏನ್ ಹೇಳ್ತು ಅಲ್ಲ ಇರಿಸಿದೆ ಒಳ್ಳಿ ಗಾಡ್ ಮಂಗೆನ್ ಮಗನ ನೀನೇನು ಹೇಳಿದ್ರು ಈ ಹಿಂದೂ ಧರ್ಮದ ಹೆಸರಲ್ಲಿ ನೀ ಹಿಂದೂ ಧರ್ಮಸ್ಥಾನದಲ್ಲಿ ನೀನು ಕ್ರಿಶ್ಚಿಯನ್ ಇಲ್ಲಿ ಒಳಗೆ ಬರೋಣ ಇವನ್ನೆಲ್ಲ ಹರಿನ ಬರೋಣ ಒಳಗೆ ಬರೋಣ ವಿಷ್ಣು ಇಸ್ ದಿ ಒನ್ಲಿ ಭಾವ ಇದ್ದಾರೋ ಇಲ್ಲ ಹೇಳೋದು ಹರಿ ಸರ್ವೋತ್ತಮ ನಂಗೆ ಮಗ ಯಾರ ಹರಿ ಸರ್ವೋತ್ತಮ ಆಮೇಲೆ ಅವಹನ್ ಅಂತ ಇವ್ರು ಹೇಳ್ತಾರೆ ಹರ ಸರ್ವೋತ್ತಮ ಹೇಳಿ ಕೇಳಿದ್ರು ಇವರು ಬಂದು ರಾತ್ರಿ ವಾದ ಮಾಡ್ಲಿಕ್ಕೆ ಕೃಷ್ಣ ಆಯ್ತು ಹಿಕ್ಕ ಹೀಗೆ ಮಾತಾಡ್ತಾ ಕೂತ್ಕೊಂಡ್ಲಿಕ್ಕೆ ರಾತ್ರಿ ಹನ್ನೆರಡಾದ್ರೂ ಮಾರ ಎದ್ದು ಹೋಗಲಿ ಮನೆ ಮುಂದೆ ಊಟ ಮಾಡಿದ್ರು ನಾನು ಊಟ ಮಾಡಿಲ್ಲ ಎಲ್ಲರೂ ಹಂಗೆ ಕೂತ್ಕೊಂಡಿದ್ದೀವಿ ಬಿಡ್ಲಿಕ್ಕೆ ತೇ ಆದ್ಕೊಂಡೆ ನಾನು ಏನಂತ ಉತ್ತರ ಕೊಟ್ಟಿನಿ ಸಮಾಧಾನ ಅಂತ ಹೇಳಿ ಯಾರ ಕೃಷ್ಣನ ಹತ್ತಿರ ಹೋಗ್ತಾರೆ ಅವರಿಗೆ ಮಾತ್ರ ಮೋಕ್ಷ ಹೇಳಿದ್ರೆ ನನಗಿದ್ದ ನಾನು ಹೇಳದೆ ಆತ್ಮ ಜ್ಞಾನದಿಂದಲೇ ಮೋಕ್ಷ ನಾನು ಇತ್ಯೆ ಹೇಳಿ ಹೇಳೋದು ಮತ್ತು ರಿಪೀಟ್ ಕೊನೆಗೆ ಏನು ಅಕಸ್ಮಾತ್ ಹೊಡಿತೀರಿ ಹೀಗೆ ಹೇಳಿದ್ರೆ ನೀವು ಸರಿವು ಆತ್ಮ ಕೃಷ್ಣ ನತ್ರ ಹೋದ್ರೆ ಮೋಕ್ಷ ಆ ಕೃಷ್ಣ ಎಲ್ಲಿದ್ದಾನು ಹೇಳಿದ್ರೆ ಎಲ್ಲಿದ್ದಾನೆ ಹೇಳು ಹೋಗೋಣ ಹಾ ಅವನು ಇಲ್ಲಿಲ್ಲ ಎಲ್ಲಿದ್ದಾನೆ ಅವನು ಗೋಲೋಕವೃಂದ ಅವನು ಭೂಲೋಕವೃಂದ ಒಂದು ಏಳು ಲೋಕ ಇಲ್ಲ ಭೂ ಭುವ ಸುವ ಮಹಾ ಜನ ತಪ ಸಜ್ಜನ್ ಇವು ಏಳು ಲೋಕ ಅದಲ್ಲ ನು ಗೋಲೋಕವೃಂದವನಿಗೆ ಏನ್ ಕ ಇದು ಕೃಷ್ಣನ ಇರುವ ಸ್ಥಾನ ಎಂಟನೇ ಲೋಕ ನಾ ಹೇಳಿದೆ ಡೆಫಿನೆಟ್ಲಿ ಕೃಷ್ಣ ಅಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವನಿಂದಾನ ಅವನು ಗೋಪಿ ಲೋಕದಿಂದ ಅಗೀತ ಗೋಪಿ ಲೋಕದಿಂದ ಆಗೋಗಿದ್ದಾನದೇ ಅದೇ ಅಲ್ಲದು ಅಂತದ್ದೇನಿಲ್ಲ ಇಲ್ಲ ಅಂಥದಿಲ್ಲ ಅಂದ್ರೆ ಇಂಥದ್ದು ಇಲ್ಲ ಅಂಥದಿಲ್ಲ ಅಂದ್ರೆ ಇಂಥದ್ದು ಇಲ್ಲ ಇಂಥದ್ದಿದೆ ಅಂದ್ರೆ ಅದು ಅದು ಲೋಕ ಒಂಬತ್ತನೇ ಲೋಕ ಸುಮ್ಮನೆ ಐವಿಟ್ನೆಸ್ ವಿಷಯಾರ್ಜನ ಅಂತ ನಿಗೂರೀತಾರೆ ಇನ್ನು ಹೇಳ್ತಾರೆ ರಾತ್ರಿ ಹನ್ನೆರಡು ಹನ್ನೆರಡು ವ್ಯವಸ್ಥೆ ಭ್ರಮೆಗಾನು ಈ ರೀತಿ ಹೇಗೆ ಕಳಿಸ್ಬೇಕು ಕಾರಣ ಏನು ಅಂತಂದ್ರೆ ನಾನು ದೇವರನ್ನ ಕಾಲದ ಮಿತಿಯಲ್ಲಿ ನೋಡ್ತೀನಿ ಅಂತಂದ್ರೆ ಭ್ರಮ ನಾನು ದೇವರನ್ನ ಕಾಲದ ಮಿತಿಯಲ್ಲಿ ಮಾತಾಡಿಸ್ತೀನಿ ಅಂತಂದ್ರೆ ಭ್ರಮ ನಾನು ದೇವರನ್ನ ಕಾಲದ ಮಿತಿಯಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಡ್ತೀನಿ ಅಂದ್ರೆ ಭ್ರಮ ಕಾರಣ ಇಷ್ಟೇ ಯಾವ ಭಗವತ್ನೂ ಕೂಡ ಯಾವ ಪರಮಾತ್ಮನು ಕೂಡ ಕಾಲ ದೇಶ ಮಿತಿಯಲ್ಲಿ ಪ್ರಾಪ್ತವಾಗುವ ಸಾಧ್ಯತೆ ಇಂಥವು ಎಷ್ಟೋ ನ್ಯಾಯಗಳಿವೆ ಶಾಸ್ತ್ರದಲ್ಲಿ ಮತ್ತೆ ನಿಮ್ಮ ಅನುಭವದಲ್ಲಿ ಸಾಕ್ಷಾತ್ ಇದೆ ಇದು ಕಾಲ ಮಿತಿ ನಾಶ ಆಗ್ತದೆ ಇದು ದೇಶ ಮಿತಿ ನಾಶವಾಗ್ತದೆ ಯಾವ್ಯಾವ್ದು ಕಾಲಮಿತಿಯಲ್ಲಿದೆಯೋ ಯಾವ್ದಾವುದು ದೇಶ ಮಿತಿಯಲ್ಲಿದೆಯೋ ಅದು ಯಾವತ್ತಿಗೂ ಕೂಡ ನಮಗೆ ಇಷ್ಟವಾದದ್ದಲ್ಲ ಅದಕ್ಕನ್ನೇ ಅದನ್ನು ಬಿಡ್ತೇವೆ ಇದಕ್ಕೆ ಹೋಗ್ತೇವೆ ಇದನ್ನು ಬಿಡ್ತೇವೆ ಅದಕ್ಕೆ ಹೋಗ್ತೇವೆ ಅದನ್ನು ಬಿಡ್ತೇವೆ ಮತ್ತೊಂದಕ್ಕೆ ಹೋಗ್ತೀವಿ ಇದೇ ರೀತಿ ಜನ್ಮ ಜನ್ಮಾಂತರದಿಂದ ಪ್ರಯಾಣ ಮಾಡ್ತಾ ಹಾಗಾದರೆ ನಮಗೆ ಅತ್ಯಂತ ಇಷ್ಟವಾದಂತಹ ಈ ಅನಂತ ಆನಂದ ಪರಿಮಿತಿ ಮೀರಿದ ಆನಂದ ಅಪರಿಮಿತವಾದ ಆನಂದ ನಾವು ಹೊರಗೆ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅಂತ ಇದ್ದೀವಿ ಒಬ್ಬ ನಂದ ಒಳಗೆ ಡೀಪ್ ವಿಧಿನ್ ಮಿ ಇಂಗ್ಲಿಷ್ನ ಒಂದು ಮೆಡಿಟೇಷನ್ ಹೇಳ್ತೀನಿ ಎಂಟರ್ ಡೀಪ್ ವಿದಿನ್ ಯುವರ್ ಸರ್ ye dar ko todo anda hello da bhadada gumbile ge jeep within me jeep within my soul whisper my beloved i love you bhadada gumbile jeep within me Deep within my soul, this person mind, но are grand, I love you What about the Parkinson's Mother? What is your life? My life, I love you, I love you, the professor Grossman. Knowledge, cim DANIEL CX how want is the need of the Shankesh of Israelites and up high enough for Christians to be practical in mucho deep mind made a critical breath. ಒಳಗೆಲ್ಲದಪ್ಪು ಒಳಗೆಲ್ಲದೆ ನಾನು ಜೋಕ್ ಮಾಡಿ ಹೇಳ್ತಿದ್ದೇನೆ ಒಳಗಿದೆ ನೋಡಿ ಏನು ಲಿವರ್ ಒಳಗಿದೆಯೋ ಹೊರಗಿದೆ ಕಿಡ್ನಿ ಒಳಗಿದೆಯೋ ಹೊರಗಿದೆ ಮೂಳೆ ರಕ್ತ ಒಳಗಿದೆಯೋ ಹೊರಗಿದೆಯೋ ಏನೋ ಹೇಳಬಲ್ಲ ನಾನು ಒಳಗಿದೆ ಕರೆಕ್ಟ ಈಗ ಆ ಪರಮ ಅಖಿಲ ಇಷ್ಟ ಆನಂದ ಅನಂತಾನಂದ ಅದು ಎಲ್ಲಿದೆ ಒಳಗಿರು ಅದ ಲಿವರು ಒಳಗಿದೆ ಆ ಲಿವರ್ ಹಾಗೆ ಆನಂದ ಒಳಗೆಲ್ಲ ಅಂಡ್ಕೊಂಡಿದ್ಯಾ ಸಿಕ್ಕ ಕೊಟ್ಟಿದ್ಯಾ ಇದ್ರೆ ಹೇಳಿ ಎಲ್ಲಿದೆ ಅಂತೇಳಿ ಅದೇ ಆನಂದಕ್ಕಾಗಿ ಈ ಸರ್ಜೆನ್ಸ್ ನೂರಾರು ಸಾವಿರಾರು ಶರೀರ ಕೊಯ್ದಾರೆ ಅವ್ರು ಸಿಕ್ಕದೆ ಕೇಳ್ರು ಅನಾಥಮಿ ಅವರು ಇಷ್ಟೊಂದು ಅಭ್ಯಾಸ ಮಾಡಿದ್ರು ಅವರಿಗೆ ಆನಂದ ಸಿಕ್ಕದಂತ ಕೇಳ್ರು ಏನು ಸಂಜೀನೋ ಆಗ್ಬೋತಲ್ಲ ಇದು ಹೊರಗಿಲ್ಲ ಒಳಗಿಲ್ಲ ಕೇಳಬೇಕು ಎಲ್ಲಿದೆ ಆನಂದ ಹುಡುಕಗತಿಯನ್ನು ಆನಂದ ಎಲ್ಲಿದೆ ಈವಾಗ ಪ್ರಮಾಣ ಬರ್ತದೆ ಇವಾಗ ಉಪನಿಷತ್ತು ಬರ್ತದೆ ಇವಾಗ ಶಾಸ್ತ್ರ ಪರಂಪರೆ ಬರುತ್ತದೆ ಇವಾಗ ಆಚಾರ್ಯ ಸಂಪ್ರದಾಯ ಬರುತ್ತದೆ ಆ ಸಂಪ್ರದಾಯ ಹೇಳ್ತದೆ ನೀನು ಹುಡುಕುತ್ತಿರುವಂತಹದ್ದು ಅದು ಹೊರಗೂ ಇಲ್ಲ ಒಳಗೂ ಇಲ್ಲ ಅದು ನೀನೇ ನೀನು ಹುಡುಕ್ತಾ ಇರುವಂತಹ ಹತ್ತನೆಯವನು ಹೊರಗೂ ಇಲ್ಲ ಒಳಗೂ ಇಲ್ಲ ಅದರಲ್ಲಿ ಯಾವ ಹತ್ತನೆಯ ಲಾಸ್ಟ್ ಟೆಂತ್ ಮ್ಯಾನ್ ಲಾಸ್ಟ್ ಟೆಂತ್ ಮ್ಯಾನ್ ಹತ್ತು ಜನ ಶಿಷ್ಯರು ಕೂತ್ಕೊಂಡು ಪ್ರವಾಸಕ್ಕೆ ಹೋಗಿದ್ರು ಎಲ್ಲಿ ಪ್ರವಾಸಕ್ಕೆ ಮಲಗುಂದಾಶ್ರಮಕ್ಕೆ ಹತ್ತು ಜನ ಶಿಷ್ಯರು ಮಲಗುಂದಾಶ್ರಮಕ್ಕೆ ಹೋಗಿದ್ರು ವಾಪಸ್ ಕಮ್ಮಿ ಊರಿಗೆ ಹೋಗ್ಬೇಕಾದ್ರೆ ನದಿಯಾಗಿ ನದಿ ದಾಟಬೇಕಾದ್ರೆ ನದಿ ದಾಟಿದ್ರು ಅವನ ಮುಖಂಡ ಒಬ್ಬನಿದ್ದ ಅವ ಎಲ್ಲರೂ ಸರಿಯಾಗಿ ಬಂದ್ರೆ ಇರೋಂತ ನೋಡಿದ ಹೋಗ ಅಳತ ಕುತ್ಕೊಂಡ ಭಾರತ ದೇಶದ ಕೆಟ್ಟ ಚಟಾಗಿದೆ ಯಾರಾದ್ರೂ ಅಳತಾನ ಅಂತ ಜೊತೆಗೆ ನಾವು ಅರ್ಥ ಅವ ಯಾಕೆ ಅಳತಾನ ಅಂತ ವಿಚಾರನೂ ಮಾಡಿಲ್ಲ ಯಾರು ಬಂದು ಕೇಳ್ತಾರೆ ಯಾಕೆ ಅಳ್ತಾ ಇದೆಯಪ್ಪ ನಮಗೇನ್ ಗೊತ್ರೆ ಅವರ ಅವರು ಆಳ್ತಾನೆ ಇವನು ಆಳ್ತಾನೆ ಕೊನೆಗೆ ಮುಖಂಡಗಳು ಯಾಕೆ ಹೇಳ್ತೀವಿ ನಾವು ಹೋಗುವಾಗ ಹತ್ತು ಜನ ಇದ್ವಿ ಈಗೆಷ್ಟಿದ್ದೀವಿ ಪತ್ತಿ ಅವನತಾರೆ ಇದೆಂತ ಮೂರ್ಖರಿದ್ದರು ಯಾರಾದ್ರೂ ಏನಾದ್ರೂ ಕಳ್ಕೊಂಡ್ರೆ ಅಳೋದ್ರಿಂದ ಸಿಗ್ತದೆ ನೀವು ಹುಡುಕಿದ್ರಿ ಇಲ್ಲ ನಾವು ಹುಡುಕಿಲ್ಲ ಮತ್ತೆ ನೀವು ಹುಡುಕ್ತಾ ಇದ್ರಿ ನೀವು ಕಳ್ಕೊಂಡ್ರೆ ಹೇಳೋದು ಯಾಕೆ ಗೊತ್ತಾಗಬೇಕು ಒಂದ್ ಕೆಲಸ ಮಾಡ್ರಿ ಅವನಿಲ್ಲ ಎಲ್ಲ ಇರ್ತಾನೆ ನೀವು ಹುಡುಕ್ ಪಾಪ ಹುಡುಕಬೇಕು ಮಾಡ್ರು ಹುಡುಗಿ ಬಂದ್ರು ಎಲ್ಲಿ ಸಿಗುದಿಲ್ಲ ಸಿಗುದಿಲ್ಲ ಅಂತ ಹೇಳ್ಬೇಕು ಅನ್ನೋದ್ರಲ್ಲಿ ಅವನು ಹೋಗ್ಬಿಟ್ಟು ಏನ್ ಮಾಡೋದು ಮಾತ್ರ ಅಲ್ಲಿಗೆ ಹೋಗ್ಬಿಟ್ಟು ಆವಾಗ ಇನ್ನೊಬ್ಬ ಬಂತು ಯಾಕ್ರೂ ಆಗ್ತೀಯ ಹಿಂಗಾಗಿ ಹೌದು ಎಲ್ಲೆಲ್ಲಿ ಹುಡುಕಿದ್ರೆ ನಾವು ನದಿ ಈಚೆ ದಡದಲ್ಲಿ ಎಲ್ಲ ಹುಡುಕಾಡಲು ಸಿಗಿಲ್ಲ ನಚೆ ನದಿ ಆಚೆ ದಡದಲ್ಲಿ ಹುಡುಕಿದ್ರ ಇಲ್ಲ ಹೋಗ್ಬಿಡ ಅದ್ರೂ ಸಿಗಲಿಲ್ಲ ಕಾಡಿನೇನು ಹುಡುಕಿದ್ರ ಇಲ್ಲ ಹುಡುಕಿ ಓ ಎಲ್ಲ ಹುಡುಕಿದ್ರೆ ನದಿ ಮಳೆಗೆ ಹುಡುಕಿದ್ರ ಇಲ್ಲ ಹೋಗಿ ಎಲ್ಲ ನದಿಗಳು ಒಬ್ಬರಂದ್ರು ಹಾಗೆಲ್ಲ ಹುಡುಕಿದ್ರು ಸಿಗುದಿಲ್ಲ ಕೆಗಳ ಕತೆ ಬಹಳ ಚಂದ ನಾನೇ ಉಂಟಾಗ್ತೀವಿ ಕತೆ ಒಬ್ಬರಂದ್ರು ಹಾಗೆಲ್ಲ ಸಿಗುದ್ರ ಕಳೆದು ಹೋಗುತ್ತಾನುತಾನೆ ನೀವು ಕೂತ್ಕೊಂಡು ಅವನನ್ನು ಪ್ರಾರ್ಥಿಸ್ಬೇಕು ಹತ್ತನೇ ಅವನೇ ಬಾರು ಹತ್ತನೇ ಅವನೇ ಬಾರ ಬಾರು ಹತ್ತನೇ ಅವನೇ ಬಾರು ಹತ್ತನೇ ಅವನೇ ಬಾರ ಬಾರು ಹತ್ತನೇ ಮನೆ ಬಾರು ಹತ್ತನೇ ಅವನೇ ಬಾರೋ ಬಾರೋ ಎಲ್ಲೋಗು ಇದೆಯಾ ಹತ್ತನೇ ಅವನೇ ಹನ್ನೋಗಿದ್ಯಾನೇವನಿ ಹತ್ತನೇ ಅವನೇ ಬಾರೋ ಹತ್ತನೇ ಅವನೇ ಬಾರು ಎಲ್ಲರೂ ಮಾಡ್ತಾ ಕೂತ್ಕೊಂಡ್ರಿ ಸತ್ಯ ಎಲ್ರು ಹಾರ್ಮೋನಿಯಂ ತಬಲಾ ತಗೊಂಡು ಮಾಡ್ತಾ ಕುತ್ಕೊಂಡ್ರಿ ಸಿಗ್ರೆ ೂರ ಬಗ್ಳ ಬಗ್ಗೆ ಸೂರ್ಯನ ಮುಖ ಮಾಡಿ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮಿ ನಾವು ಚಿಂತನೆ ಮಾಡಬೇಕಾದ್ರೆ ಎಲ್ಲವನ್ನು ಧಕ್ಕೆ ತೋಬೇಕಾಗ್ತದೆ ಯಾರನ್ನು ಅಗೌರವ ಮಾಡೋದಿರೋ ಉದ್ದೇಶ ಇಲ್ಲ ಎಲ್ಲರಿಗೂ ನಮ್ಗೆ ಗೌರವ ಇರಲಿ ಆದ್ರೆ ಆ ಗೌರವ ಆ ಕ್ಷೇತ್ರಕ್ಕೆ ಮಾತ್ರ ಕ್ಷೀ ಸೀಮಿತವಾಗುತ್ತೆ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಸ್ ಅ ಯೋಗ ಐ ಅಪ್ರಿಷಿಯೇಟ್ ಹೈಯೆಸ್ಟ್ ಬಟ್ ಯು ಡೋಂಟ್ ಡ್ರಿಂಕ್ ಯೋಗ ಫಾರ್ ಆತ್ಮಜ್ಞಾನ್ ಡೋಂಟ್ don't bring ಡೋಂಟ್ ಬ್ರಿಂಕ್ ದಟ್ ಭಜನ್ ಐ ಅಪ್ರಿಷಿಯೇಟ್ ಅ ಲಾಟ್ ಡೋಂಟ್ ಬ್ರಿಂಕ್ ದ ಭಜನ್ ಇನ್ ಟು this is different, ಇಸ್ ಡಿಫರೆಂಟ್ ಆಲ್ ಟುಗೆದರ್ ಡಿಫರೆಂಟ್ ಅದು ಏನ್ ಹೇಗ್ ಡಿಫರೆಂಟ್ ತೋರಿಸ್ತದೆಲ್ಲ ಈಗೇನು ನಾವು ಉದಾಹರಣೆ ಕೊಟ್ಟೆ ಇದಷ್ಟು ನಾವು ಮಾಡಿ ಹೋಗಿ ಆ ಅನಂತ ಆನಂದ ಸಿಗ್ತದೆ ಪ್ಲಸ್ ಇನ್ನೂ ಏನೇನು ಮಾಡಿ ಹೋಮ ಮಾಡಿ ಹವನ ಮಾಡಿ ದಾನ ಮಾಡಿ ಧರ್ಮ ಮಾಡಿ ಗುಡಿಗೋಗಿ ದೇವಸ್ಥಾನಕ್ಕೆ ಹೋಗಿ ಕ್ಷೇತ್ರಕ್ಕೆ ಹೋಗಿ ಮುಳುಗೇವಿ ಎದ್ದೇವಿ ಗಂಗಾ ಮುಳುಗೇವಿ ಕಾಶಿ ಮುಳುಗೇವಿ ಏನೇನು ಮಾಡಿಲ್ಲ ಹೇಳ ಮಾಡೇ ಹೋಗಿಲ್ಲ ಮಾಡಿ ಮುಗಿಸಿ ಬಂದ್ಮಲ್ಲ ಹಬ್ಬ ಅಂತೂ ಮುಗೀತ ಅದೇ ಹದಿನೈದು ದಿವಸ ಪ್ರವಾಸ ಮಾಡಿದ್ರೆ ಫಲ ಏನು ಇಷ್ಟೇ ಕೊನೆ ಫಲ ಹಬ್ಬ ಅಂತ ನಮ್ದ ಬಾತ್ರೂಮ್ ಸಿಗ್ತಾರೆ ನೀವು ಹೇಳಿ ಪ್ಲೀಸ್ ಚೆಲು ಹೌ ಹೌ ಆರ್ ವಿ ಗೋಲ್ಟ್ ಅಚೀವ್ ದಿಸ್ ಅವನು ಇಷ್ಟೆಲ್ಲ ಮಾಡಿದ ಮೇಲೆ ಇವರು ಒಬ್ಬೊಬ್ಬರು ಒಂದು ಗುರುಗಳಿದ್ದಂಗೆ ಎಲ್ಲರೂ ಒಂದೊಂದು ರೀತಿ ಮಾಡ್ಕೊಂಡು ಹೇಳೋ ಅವ್ರು ಹೇಳಿರೋದು ಇರಲಿ ಹೋದ್ರೆ ಮುಗಿತು ಒಬ್ಬ ಸೈಂಟಿಫಿಕ್ ಗುರು ಬಂತು ಹೈಡ್ರೋಲಿಕ್ ಇಂಜಿನಿಯರ್ ಸೈಂಟಿಫಿಕ್ ಆ ಸೈಂಟಿಫಿಕ್ ಗುರು ಬಂದು ಹೇಳ್ತಾನೆ ಎಷ್ಟು ಗಂಟೆ ಕಳ್ಕೊಂಡ್ರಿ ಒಂಬತ್ತುವರೆ ಈಗೆಟ್ಟು ಗಂಟೆ ಆಗಿದೆ ಹನ್ನೆರಡುವರೆ ಸೈಂಟಿಫಿಕ್ ಗುರು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾನೆ ಎಲ್ಲ ಕ್ಯಾಲ್ಕುಲೇಟ್ ಅಂದ್ರೆ ಮೂರು ಗಂಟೆ ಈ ನದಿಯ ನೀರಿನ ವೇಗ ಎಷ್ಟಿದೆ ಮೂವತ್ತು ಕಿಲೋಮೀಟರ್ ಮೂರು ಗಂಟೆಗೆ ಎಷ್ಟು ಕಿಲೋಮೀಟರ್ ತೊಂಬತ್ತು ಕಿಲೋಮೀಟರ್ ತೊಂಬತ್ ಈಗ ನೀವು ಏನೋ ಹುಡುಕ್ಬೇಕು ಅವನು ಇಲ್ಲಿ ಹುಡುಕಿ ಹೇಗೆ ಸಿಗ್ತಾನ ಓಡ ಓಡ ಆ ಓಡುದೊಳಗೆ ಮತ್ತೊಂದು ತಾಸಾಗಿದೆ ಮತ್ತೆ ಓಡ ಅಂಡರ್ಸ್ಟ್ಯಾಂಡಿಂಗ್ ಕನಕ್ಕೊಬ್ಬ ಕಾರಣಕ್ಕೆ ಗುರು ದಯಾನಿಧಿ ಬರ್ತಾನೆ ಅವನಿಷ್ಟೇ ಹೇಳ್ತಾನೆ ಫಸ್ಟಿಗೆ ಬಂದ ತಕ್ಷಣ ಹೇಳ್ಬಿಡ್ತಾನೆ ಇನ್ನು ನೀವು ಕಳೆದುಕೊಂಡ ಹತ್ತನೇ ಅವನು ಇದ್ದಾನೆ ಅಲ್ಲಿ ಕಾಡಿನಲ್ಲಿ ಇರ್ಬೋದು ಹುಡುಕರಿ ಇಲ್ಲಿ ಇರ್ಬಹುದು ಹುಡುಕರಿ ಅಲ್ಲಿ ಸಿಗಬಹುದು ಹುಡುಕರಿ ಇಲ್ಲಿ ಮಾಡ್ರಿ ಹುಡುಕರಿ ಹುಡುಗವರೆಲ್ಲ ಹೇಳಿದ ಉತ್ತರಗಳು ಇವನು ಹೇಳಿದ ಉತ್ತರ ಹಾಗಲ್ಲ ಬಹಳ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ ನಷ್ಟ ದಶಮ ಅಸ್ತಿ ಅಸ್ತಿ ಇದಾನೆ ಆ ಇದಾನೆ ಅನ್ನೋ ಶಬ್ದ ಕೇಳಿದ ತಕ್ಷಣ ಒಂದು ಹೊಸದಾದ ಚೈತನ್ಯವೇ ಮೂಡ್ಬಿಡ್ತು ಇದಾನೆ ಎಲ್ಲಿದ್ದಾನೆ ಹೇಗಿದ್ದಾನೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೀವು ನೋಡಿದ್ದೀರಾ ನಾವು ನೋಡ್ಲಿಕ್ಕೆ ಸಾಧ್ಯವೇ ನಾವು ಮಾತಾಡ್ಲಿಕ್ಕೆ ಸಾಧ್ಯವೇ ಎಲ್ಲಿದ್ದಾನೆ ತಮ ತಮ ನಮ್ಗೆಲ್ಲ ತೋರಿಸಿ ಎಲ್ಲಿರೋ ತೋರಿಸಿ ಬರೀ ಇದಾನೇನೋ ಒಂದೇ ಶಬ್ದ ಈಗ ಬಹುದು ಬೇರೆ ಇದಾನೆ ಸಮಾಧಾನ ಇಲ್ಲೇ ಇದ್ದಾನೆ ಇದನ್ನೇ ಇದ್ದಾನೆ ಯಾರಿಗೆ ತೋರಿಸ್ಬೇಕೆ ನಮ್ಮ ಮುಗ್ಗಣ್ಣನ ತೋರಿಸಿ ಅವನೇ ಅಳವ ಶುರು ಮಾಡಿದ್ದು ಅವನಿಗೆ ತೋರಿಸ್ಬಿಡಿ ಎಲ್ಲ ಪರಿಹಾರ ಬಾಪ ಇ ಅವನ ಹೌದೇನೋ ಹತ್ತನೇ ಅವನು ಅವನ ಮೊದಲನೇ ಅವನು ಸರ್ ಇವನು ಎರಡನೇದವನು ಅವನ ಐದನೇ ದವನು ನಾಲ್ಕನೇದ ಅವನು ಆರನೇದವರು ಇವರು ಒಂಬತ್ತನೇ ಅವನು ಓಹೋ ಇವೆಲ್ಲೂ ಇರುವ ಇಲ್ಲ ಅದಕ್ಕೆ ನಾ ಹುಡುಕ್ತಾ ಇದ್ದದ್ದು ನೀನ್ ಎಷ್ಟೇ ಓ ನೀನು ಈಗ ಹತ್ತನೇ ಅವನು ಸಿಕ್ಕನು ಅಲ್ಲೇ ಇದ್ನು ಹತ್ತನೇವನನ್ನು ತಗೊಂಡು ಬಂದು ಕೊಟ್ರ ಏನು ಅಲ್ಲೇ ಇಲ್ಲ ತಂದು ಕೊಡ್ಲಿಲ್ಲ ಹೊಸದಾಗಿ ಹತ್ತನೆಯವನು ಹುಟ್ಟಲಿಲ್ಲ ಕಳ್ಕೊಂಡು ಹತ್ತನೆಯವನು ಸಿಗಲಿಲ್ಲ ಯಾರ ಅವನ ಹಜ್ಞೆಯವನು ನಾನು ಯಾವ ಅನಂತ ಆನಂದವನ್ನು ಹುಡುಕ್ತಾ ಇದೆಯೋ ಆ ಅನಂತ ಆನಂದವು ಒಳಗೂ ಇಲ್ಲ ಹೊರಗೂ ಇಲ್ಲ ಮಾಡಿ ಪಡೆಯುವುದು ಅಲ್ಲ ಹುಡುಕಿ ತಂದುಕೊಳ್ಳುವುದು ಅಲ್ಲ ಇನ್ನೊಬ್ಬರು ನಿಮಗೆ ತಂದು ಪ್ರೆಸೆಂಟೇಶನ್ ಮಾಡುವುದಲ್ಲ ಈಗ ಹೇಳ್ತಾರೆ ಗುರುಗಳು ಹಿಂಗ ಮುಟ್ಬೇಕ ಅವಾಗ ಅವರ ಆತ್ಮ ಇವರ ಆತ್ಮ ಅವರು ಇಂಟರ್ ಕನೆಕ್ಟೆಡ್ ಈಗೊಬ್ರು ಮುಟ್ಬೇಕ ಇಲ್ಲೊಬ್ರು ಮುಟ್ಬೇಕ ಅಂಥದ್ದಲ್ಲ ಅಲ್ಲದ ಒಳಗಿಲ್ಲ ಹೊರಗಿಲ್ಲ ಇಲ್ಲವೆನ್ನುವುದು ಇಲ್ಲ ಅದು ನೀನೇ ಆಗಿದ್ದೀಯ ಅದೇ ಆತ್ಮನಿಷ್ಠ ಪರಮ ಅಖಿಲ ಇಷ್ಟ ಅದು ಆತ್ಮನಿಷ್ಠ ಅಲ್ಲಿಗೆ ಆ ಶ್ಲೋಕ ಮುಗಿದ ಸ್ವಾಮಿ ನಾಲ್ಕನೇ ಶ್ಲೋಕಕ್ಕೆ ಬಣ್ಣಂತೆ ಏನ್ ್ಧರ್ಜಗತೀಶ್ವರೆರ್ಜಗತೀಶ್ವರೆ ಸೂಪಧೀರ ಯಾವದ ಅಧಿಕ ಪ್ರಪಶ್ಯ ಪ್ರಶ್ಯೆ ಸಾ ದೃಷ್ಟಿರೆಧಿ ಪೂರ್ಣಿ ಸ ೂಪು ಿರ್ಜಗತೀಶ್ವರೆ ಸ ೂಪೀರತ್ಮನ ಯಾವದಸ್ತಿ ಅತ್ಮಿ ಕ ಪ್ರಪಶ್ಯ ಪ್ರಪ್ಯೆ ಸಾಧಿರ್ಿ ವ್ಯವಹಾರದಲ್ಲಿ ಒಂದು ಮಾತನ್ನು ಬಳಸುತ್ತಾರೆ ಏನು ಅಂದ್ರೆ ಹಳದಿ ಕಣ್ಣಿನವರಿಗೆ ಎಲ್ಲವೂ ಹಳದಿನ ಕಾಣ್ತದೆ ಹೇಳಿದ್ರು ವ್ಯವಹಾರದ ಮಾತಾಡೋದು ಅದ ಹಳದಿ ಕಣ್ಣು ಅಂದ್ರೆ ಏನು ಚಾಂಡಿಸ್ ಚಾಂಡಿಸ್ ಕಣ್ಣಿನವರಿಗೆ ಜಗತ್ತಲ ಹೆಂಗ್ ಕಾಣಿಸ್ತದೆ ಹಳದಿ ಹೌದು ಅದ ಇಕ್ವೇಷನ್ ಅದರ ಇಲ್ಲಿ ಬರ್ತದ್ದು ನ್ಯಾಯ ಏನ್ ಬರ್ತದೆ ಸ್ವರೂಪ ಬುದ್ಧಿ ಯಾವತ್ತ ಆತ್ಮನಿ ಸ್ವರೂಪ ದೀಹಿ ಅಸ್ತಿ ಚಂದ್ರ ನೋಡ್ರಿ ಯಾವತ್ತ ಆತ್ಮಲಿ ಯಾವಾಗಿನವರೆಗೆ ತನ್ನಲ್ಲಿ ಸ್ವರೂಪ ಧೀಹಿ ರೂಪ ಭಾವ ಸ್ವರೂಪ ಧೀಹಿ ರೂಪ ಸಹಿತವಾದ ಬುದ್ಧಿ ಧೀ ಅಂದ್ರೆ ಬುದ್ಧಿ ಯಾವಾಗಿನವರೆಗೆ ತನ್ನ ಬಗ್ಗೆ ತನ್ನಲ್ಲಿ ನನಗೊಂದು ರೂಪ ಇದೆ ನನಗೊಂದು ಆಕಾರ ಇದೆ ಇಂಥ ದಿವಸ ಹೋಗ್ತಿದೆ ಇಂಥ ದಿವಸ ಸಾಯ್ತದೆ ಇಂಥ ಒಂದು ಕಾರ್ಯ ಮಾಡ್ತಾ ಇದೆ ಇಂಥ ಕೆಲಸ ಮಾಡ್ತಾ ಇದೆ ನಾನು ಕರ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಭಕ್ತಾಗಿ ಭೋಗಿಸ್ತಾ ಇದ್ದೇನೆ ಇವೆಲ್ಲ ಸ್ವರೂಪ ಬುದ್ಧಿ ಯಾವತ್ತ ಆತ್ಮನಿ ಸ್ವರೂಪ ಅಸ್ತಿ ಅಲ್ಲಿಯವರೆಗೆ ತಾವತ ನಟೆಕ್ ಹಾಕೋದು ಜಗತ್ ಈಶ್ವರೇ ಚರೂಪ ಬುದ್ಧಿ ಜಗತ್ತಿನ ಬಗ್ಗೆಯೂ ಈಶ್ವರನ ಬಗ್ಗೆಯೂ ಕೂಡ ನಮಗೆ ರೂಪ ಸಹಿತವಾದ ಬುದ್ಧಿ ಇರುತ್ತದೆ ಸ್ವರೂಪ ಬುದ್ಧಿ ಎಲ್ಲಿವರೆಗೂ ಇರ್ತದೆ ಇರೋದು ಅಂದ್ರೆ ಈ ಜಗತ್ತ ಸತ್ಯ ಈ ರೂಪ ಸತ್ಯ ಈಶ್ವರ ಈ ರೂಪದಲ್ಲಿ ಸತ್ಯ ಈಶ್ವರ ಈ ಆಕಾರದಲ್ಲಿ ಸತ್ಯ ಈಶ್ವರ ಈ ಹೆಸರಿನಲ್ಲಿ ಸತ್ಯ ಇವು ಸತ್ಯ ಬುದ್ಧಿ ಸತ್ಯ ಬುದ್ಧಿ ಸತ್ಯ ಬುದ್ಧಿ ಇವೆಲ್ಲವುಗಳಲ್ಲಿ ಸತ್ಯ ಬುದ್ಧಿ ಏನು ಹೂವು ಹಣ್ಣುಗಳಲ್ಲಿ ಹೇಗೆ ಸತ್ಯ ಬುದ್ಧಿಯೋ ಹಾಗೆ ದೇವರಲ್ಲಿಯೂ ಕೂಡ ಹಣ್ಣಿನಂತೆ ಆಗಿದ್ದಾನೆ ತಾಯಿಯಂತೆ ಅವನಿದ್ದಾನೆ ಮಡಿಕೆಯಂತೆ ಅವನಿದ್ದಾನೆ ವಿಗ್ರಹದ ರೂಪದಲ್ಲಿ ಅವನಿದ್ದಾನೆ ಇವು ಸತ್ಯ ಬುದ್ಧಿ ಈ ಸತ್ಯ ಬುದ್ಧಿಗಳು ಎಲ್ಲಿವರೆಗೂ ಇರುತ್ತವೆ ಅಂತಲೇ ಕೇಳಿದ್ದೆ ಆದ್ರೆ ಈ ಶರೀರ ನಾನು ಅನ್ನುವ ಬುದ್ಧಿ ಎಂದುವರೆಗಿರುತ್ತದೋ ಈ ಮನಸ್ಸು ಬುದ್ಧಿ ನಾನು ಅನ್ನುವ ಎಲ್ಲಿವರೆಗೂ ಇರ್ತದೋ ಈ ಪ್ರಾಣ ನಾನು ಅನ್ನುವ ಬುದ್ಧಿ ಎಲ್ಲಿವರೆಗಿರ್ತದೋ ಈ ಇಂದ್ರಿಯಗಳು ನಾನು ಅನ್ನುವ ಬುದ್ಧಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಜಗತ್ತು ಈಶ್ವರ ಸತ್ಯ ಅನ್ನೋದು ಯಿ ಒಂದು ವೇಳೆ ಆತ್ಮ ಅರೂಪ ತಾನು ರೂಪರಹಿತನು ತಾನು ನಾಮರಹಿತನು ತಾನು ಕಾರ್ಯರಹಿತನು ತಾನು ಕಾರಣರಹಿತನು ಅರೂಪ ಆತ್ಮ ಅನ್ನುವುದು ನಿಶ್ಚಯವಾಗಿದ್ದಾದ್ರೆ ಕಪ್ರಪಶ್ಯೇತ ಯಾರು ತಾನೇ ಏನನ್ನು ನೋಡುತ್ತಾರೆ ಈ ಶರೀರ ಅಗ ಅಂತ ನಾವು ನೋಡುತ್ತೀವಿ ಈ ಕಿವಿಗಳ ಅವ ಅಂತ ನಾವು ಕೇಳಿಸ್ಕೊಡ್ತೀವಿ ಆದರೆ ಇವೆಲ್ಲವುಗಳಿಂದ ರಹಿತವಾದ ಆತ್ಮನೇ ನಾನು ಎನ್ನುವುದು ನನಗೆ ಸ್ಪಷ್ಟವಾಗಿದ್ದಾದರೆ ಆತ್ಮ ನಿಷ್ಠೆಯನ್ನು ನಾನು ನಿಲ್ಲುವ ಸಾಧ್ಯತೆ ಇದ್ದದ್ದಾದರೆ ಈಗ ನಾ ಯಾರನ್ನು ನೋಡ್ಬೇಕು ಯಾರನ್ನು ನೋಡ್ಬೇಕು ಆ ಸಣ್ಣ ತೆರೆ ಆಫ್ಟರ್ ಆಲ್ ಜೀವ ತೆರೆ ಎಕ್ಸ್ ವೈ ಜೀವ ತೆರೆ ಹೋ ತಾಳುತ್ತಿರ್ತಾನೆ ಅಲ್ಲಿ ಒಬ್ಬ ಜ್ಞಾನಿ ತೆರೆ ಬರ್ತಾನೆ ಆ ಜ್ಞಾನಿ ತೆರೆ ಬಂದು ಕೇಳ್ತಾನೆ ಯಾಕೆ ಕಾಳತಾ ಇವ ಜೀವ ತೆರೆ ಹೇಳ್ತಾನೆ ಸರ್ಕಾರ ಹೋಗಿದ್ದೆ ನೋಡ್ರಿ ಎಲ್ಲ ಪ್ರಪಂಚ ನನ್ನ ಚಟ್ನಿ ಮಾಡುತ್ತೆ ನಾನು ಸಣ್ಣವನಾದಿದ್ದೆ ತಪ್ಪ ನಾನು ಸಣ್ಣದಾಗಿ ಹುಟ್ಟಿದ್ದೆ ತಪ್ಪ ಇವರೆಲ್ಲ ನನಗೆ ಯಾಕೆ ಚಟ್ನಿ ಮಾಡ್ಬೇಕು ದೂಡುತ್ತಾರೆ ಒತ್ತಾರೆ ಚಟ್ನಿ ಮಾಡುತ್ತಾರೆ ಯಾರನ್ನ ನನ್ನ ಅಂತ ಕೈ ಮಾಡೋ ನನ್ನನ್ನ ಹೌದಾ ಅದು ನನ್ನನ್ನ ಅಂತ ಅಲ್ವಾ ಅದು ಸಹ ಮುಟ್ಕೊಂಡು ನೋಡು ನಿನ್ನ ಕೈಗೆ ತೆರೆ ಸಿಗ್ತದೋ ನಿನ್ನ ಕೈಗೆ ನೀರು ಸಿಗ್ತದೆ ನೀರು ಸಿಗ್ತದೆ ಆದರೆ ಹೇಳೋ ನೀನ್ ನೀರು ಸತ್ಯವೋ ನೀನ್ ತೆರೆ ಸತ್ಯವೋ ಇವಂತದ್ದು ನೀರಿನಿಂದ ಆದ ತೆರೆ ನಾನು ಸತ್ಯ ನೀರಿನಿಂದ ಆದ ತೆರೆ ಅನ್ನೋದೇ ಸತ್ಯ ಆದ್ರೆ ವಾಪಸ್ ನೀರು ಹೆಂಗಾಗಿ ನೀರು ಹಾಕಿದ್ನಿ ಅಲ್ವ ನೀರೇ ಹಾಗೆ ನೀರು ನೀನು ನೀರೇನು ಎನ್ನು ತೆರೆಯೋ ಮತ್ತೆ ಅದೇ ಪ್ರಶ್ನೆ ಕಣಿವ ಜ್ಞಾನ ನಾ ತೆರೆ ಅಲ್ಲ ನಾನು ನೀರು ಮೇಲೆ ನೀರು ಕೆಳಗೆ ನೀರು ಆಳದ ನೀರು ಪರಗ ನೀರು ಒಳಗೆ ನೀರು ನಾನ್ ನೀರೇ ಹಾಗೆ ಅಲ್ಲಿ ಯಾರು ಬರ್ತಾ ಇದಾರೆ ಎಲ್ಲಿ ಅದು ನೀರೇ ಇಲ್ಲಿ ಯಾರು ಬರ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಅದು ನೀರೆ ಸಮುದ್ರ ಇಲ್ಲಿದೆ ಸಮುದ್ರ ಎಲ್ಲಿದೆ ಸ್ವಾಮಿ ಅದು ಕೂಡ ನೀರಿ ಸ್ವಾಮಿ ನೀರಾನಂದ ಸರಸ್ವತಿಯವರು ಉಪದೇಶ ಕೇಳಿ ಈ ಜೀವ ಏನಾಗಿದ್ರು ತಾನು ಕೂಡ ನೀರಾನಂದ ಕೇಳಿದ್ರು ನೋಡೋಣ ಆತ್ಮನಿಷ್ಠ ಅಂದ್ರೆ ಆ ಆ ತೆರೆ ಯಾವ ತೆರೆ ಯಾವ ತೆರೆಯು ತಾನು ನೀರೇ ಎನ್ನುವುದನ್ನ ಸ್ಪಷ್ಟ ಮಾಡಿಕೊಂಡವೆಯೋ ಅದು ನೀರನ್ನ ಬಿಟ್ಟು ಇನ್ನು ಏನನ್ನ ನೋಡಿತು ಒಳಗೆ ಹೊರಗೆ ನೋಡುವುದೇನಿದೆ ಅದಷ್ಟು ಏನು ನೀರೆ ದೂರದಲ್ಲೂ ನೀರೆ ಈಗ ಹೇಳಿ ನೀವು ವಿಚಾರ ಮಾಡಿ ದೂರದಲ್ಲಿರುವ ದೂರದಲ್ಲಿರು ಸಮೀಪದಲ್ಲಿರುವುದು ಸಮೀಪದ ನೀರು ನೀರೇನು ಈಗ ನೋಡೋರು ಯಾರು ನೋಡೋರು ಯಾರು ಕಹ ಪ್ರಪಶ್ಯೇತ ಕಹ ಪ್ರಪಶ್ಯ ನೋಡೋರು ಯಾರು ಏಕಾದೃಷ್ಟಿ ಅನವಧಿರ್ಹಿ ಪೂರ್ಣ ಅವಧಿರ್ಹಿ ಅಂದ್ರೆ ಪರಿಮಿತಿಗೆ ಒಳಪಟ್ಟಿರುವುದು ನ ಅವಧಿರ್ಹಿ ಅನವಧಿರಿ ಅನವಧಿರಿ ಪೂರ್ಣ ಏಕಾದೃಷ್ಟಿ ಅಲ್ಲಿನೊಂದೇನು ಇಲ್ಲ ಏಕಮೇವ ಅದ್ವಿತೀಯ ಬ್ರಹ್ಮ ಇನ್ನೊಂದೇನು ಇಲ್ಲ ಏಕಮೇವ ಅದ್ವಿತೀಯ ಬ್ರಹ್ಮ ಎರಡಿಲ್ಲದೆ ಇರುವ ಒಂದೇ ಒಂದು ಬ್ರಹ್ಮ ತತ್ವ ಆ ಬ್ರಹ್ಮತತ್ವವೇ ನಾನು ಅನ್ನುವ ನಿಶ್ಚಿತವಾದ ಜ್ಞಾನದಲ್ಲಿ ಇವನು ನಿಂತಿರುವುದರಿಂದ ಇದು ಯಾವುದು ಅವನಿಗೆ ಇಷ್ಟವಾಗಿತ್ತೋ ಅದೇ ಇದು ಯಾವುದನ್ನು ನಮ್ಮ ಜನ್ಮ ಜನ್ಮ ಅಂತ ಹುಡುಕ್ತಾ ಅದು ನಾವೇ ಆಗಿದ್ದೀವಿ ನಮ್ ಒಳಗು ಹುಡುಕಿದ್ವಿ ಸಿಗಲಿಲ್ಲ ನಮ್ಗೆ ಹೊರಗು ಹುಡುಕಿದ್ವಿ ಸಿಗಲಿಲ್ಲ ಹತ್ತಾರು ಗುರುಗಳ ಕಾಲಿಗೆ ಬಿದ್ವಿ ನಮ್ಗೆ ತಂದು ಕೊಡ್ರಿ ತಂದ್ಕೊಡ್ರಿ ಯಾರು ತಂದು ಹತ್ತಾರು ಕ್ಷೇತ್ರಗಳಿಗೆ ಹೋಗಿ ನೋಡೋ ಪ್ರಯತ್ನ ಮಾಡಿದ್ವಿ ನಮಗದು ಕಾಣಿಸಲಿಲ್ಲ ಯಾಕೆ ಗೊತ್ತ ಅದು ನಾನೇ ಪ್ರಾಬ್ಲಮ್ ಬರ್ತದೆ ನೋಡಿ ಸ್ವಾಮೀಜಿ ಇದು ಕುಂಬಳಕಾರಿ ನಮಗೆ ಜ್ಞಾನ ಸ್ಪಷ್ಟ ಆಗುತ್ತೆ ಇದು ಕೆಂಪು ಹೂವು ಅಗ್ನಿ ಸ್ವಚ್ಛವಾಗಿ ಜ್ಞಾನ ನಾನು ಆತ್ಮನೇ ಅನ್ನುವುದು ಅಷ್ಟೇ ಸ್ವಚ್ಛವಾಗಿ ಕಣ್ಣಿಗೆ ಕಾಣಬೇಕು ಕಾಣಬೇಕು ಅದನ್ನು ನಿಮ್ಮ ಮಾತು ನಾವು ನಮ್ ಇಲ್ಲ ಇಂದ್ರಿಯಗಳಿಗೆ ಯಾವುದು ಲಭ್ಯ ಇದೆಯೋ ಇಂದ್ರಿಯಗಳಿಗೆ ಸೆನ್ಸ್ ಆರ್ಗನ್ಸಿಗೆ ಇಂದ್ರಿಯಗಳಿಗೆ ಯಾವುದು ಲಭ್ಯ ಇದೆಯೋ ಅದು ಯಾವತ್ತಿಗೂ ಆತ್ಮ ಆಗಲಿಕ್ಕೆ ಸಾಧ್ಯ ಯಾವತ್ತಿಗೂ ಸಾಧ್ಯ ಈವರೆಗೂ ನಾವು ಅಭ್ಯಾಸ ಮಾಡಿದಂತೆ ಕಾಲ ಪರಿಮಿತಿ ದೇಶ ಪರಿಮಿತಿ ವಸ್ತು ಪರಿಮಿತಿಗೆ ಒಳಪಟ್ಟದ್ದು ಮಾತ್ರ ಇಂದ್ರಿಯಗಳಿಗೆ ಲಭ್ಯ ಗಾಯ ಸ್ಪರ್ಶ ನಮಗೆ ಲಭ್ಯ ಇದೆ ಆಕಾಶದ ಅರಿವು ನಮಗಿದೆ ಬೆಂಕಿಯ ಸ್ಪರ್ಶ ನಮಗೆ ಲಭ್ಯ ಇದೆ ಮಣ್ಣಿನ ವಾಸನೆ ನಮಗೆ ಲಭ್ಯ ಇದೆ ನೀರಿನ ರುಚಿ ನಮಗೆ ಲಭ್ಯ ಇದೆ ಯಾಕೆ ಲಭ್ಯ ಇದೆ ಇವೆಲ್ಲವೂ ವಿಷಯಗಳು ಎಂದು ಅನಿಸಿಕೊಳ್ಳುತ್ತವೆ ಮುಂದಿನ ಶ್ಲೋಕ ಪೀಠಿಗೆ ಇವೆಲ್ಲವುಗಳು ವಿಷಯಗಳು ಎಂದು ಪರಿಗಣಿಸಲ್ಪಡುತ್ತವೆ ಈ ವಿಷಯಗಳನ್ನ ಅನುಭವಿಸಲಿಕ್ಕಾಗಿ ನಮಗೆ ಲಭ್ಯ ಇದ್ದಂತಹ ಉಪಕರಣಗಳು ಅವು ಜ್ಞಾನೇಂದ್ರಿಯ ಹೌದಾ ಫೈವ್ ಸೆನ್ಸ್ ಆರ್ಗನ್ಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಅವೈಲಬಲ್ ಟು ಅಸ್ ಟು ಯೂಸ್ ಅಂಡ್ ಎಕ್ಸ್ಪೀರಿಯನ್ಸ್ ದಿಸ್ ವರ್ಲ್ಡ್ ಈಗ ನಾನು ಅದನ್ನು ಉಪಯೋಗ ಮಾಡ್ತೇನೆ ಮತ್ತೆ ಈ ಜಗತ್ತನ್ನು ಅನುಭವಿಸ್ತೇನೆ ಜಗತ್ತೇನು ಅನುಭವಿಸ್ತೇನೆ ವೇ ಬೇಕಾದಷ್ಟಿದೆ ಸಾರಿ ಜಗತ್ ಅನುಭವಿಸ್ತೀನಿ ಬೇಕಾದಷ್ಟಿಲ್ಲ ಐದೇ ಈಗ ಅನುಭವಿಸ್ತೀನಿ ನೀ ಚಂದ್ರೋಕಕ್ಕೋದ್ರು ಇವೇ ಐದು ನೀ ಮಂಗಳ ಲೋಕಕ್ಕೆ ಹೋದ್ರು ಇವೇ ಐದು ಈ ಸೂರ್ಯ ಮಂಡಲ ಬಿಟ್ಟು ಬೇರೆ ಸೂರ್ಯ ಮಂಡಲಕ್ಕೆ ಹೋದ್ರೂ ಕೂಡ ಇವೇ 5. ಲಭ್ಯಗಳು ಏನು ಐದು ಆಕಾಶ ವಾಯು ಅಗ್ನಿ ಆಪ ಪೃಥ್ ಅವುಗಳನ್ನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಈ ಐದು ಅನುಭವಗಳನ್ನ 5. ಹಿಂದೆ ಅನುಭವಿಸುತ್ತೆ ಹೌದ ಈ ಐದು ಈ 5 ಏನು ಪಂಚಮಹಾಭೂತಗಳಿದೆ ಈ ಐದು ಪಂಚಮಹಾಭೂತಗಳು ಕೂಡಿಕೊಂಡು ಈ ಶರೀರ ಅನ್ನೋದಾಗಿ ಪಂಚಮಹಾಭೂತಗಳಿಂದ ನಿರ್ಮಿತವಾದ ಶರೀರ ಹೀಗಾಗಿ ಅಲ್ಲಿ ಏನು ಐದಿವೆ ಅವೇ ಐದು ಇಲ್ಲಿ ಇಲ್ಲೇನು ಐದಿವೆ ಇವೆ ಐದು ಅಂದಿದೆ ಅಂತಲ್ಲ ಜೀವ ಅಂದ್ರೆ ಯಾರು ಗೊತ್ತಾ ನಿನ್ನೆ ರಾತ್ರಿ ನಾನು ಮನ್ನಣ ಮಾಡ ಜೀವ ಅಂದ್ರೆ ಯಾರು ಜೀವ ಅಂದ್ರೆ ಕಾಂಚಾಲಿ ಜೀವ ಅಂದ್ರೆ ಕಾಂಚಾಲಿ ಯಾರು ಕಾಂಚಾಲಿ ಜೀವ ಯಾರಿವ ಈ ಐದ್ರ ಜೊತೆ ಮ್ಯಾರೇಜ್ ಮಾಡ್ಕೊಂಡ ಇವು ಐದ್ರ ಇವು ಐದು ಐದು ಇಲ್ಲಿ ಐದು ಅಲ್ಲಿ ಇದು ಆಮೇಲೆ ಆ ಐದುಗಳಿಗೆ ಐದು ಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಡ ಐದು ಮೂರ್ರೆ ಹದಿನೈದು ಮತ್ತೆ ಇವರಿಗೇನಂದ್ರೆ ಮನಸ್ಸು ಬುದ್ಧಿ ಹದಿನೈದು ಏಳು ಏನಾಗ್ತದೆ ಹದಿನೇಳ ಜೀವ ಈಜಿಗಳು ಪಂಚ ಹೀಗಾಗಿ ಒತ್ತಾಡ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಒತ್ತಾಡ್ತಾನೆ ಇಲ್ಲಿ ಸಮಾಧಾನನೇ ಇಲ್ಲ ಒಟ್ಟ ಸಮಾಧಾನ ಇಲ್ಲ ಹೆಂಗ್ರಿ ಸಮಾಧಾನನು ಹೆಂಗ ಉದಾಹರಣೆ ಕೊಡ್ತೀನಿ ಸಮಾಧಾನನು ಹೆಂಗ ಹೇಳ್ತೀನಿ ಕಲ್ಪನೆ ಮಾಡ್ಕೊಳ್ರಿ ನಿಮ್ಮ ಕೋಣೆ ಪಕ್ಕದಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಭಾರಿ ಕಾಂಕ್ರೀಟಿಂಗ್ ಕೆಲಸ ಮಾಡುತ್ತೆ ಧಪಟ ಥ ಎಲ್ಲ ಒಗಿತಾರೆ ಎಸಿತಾರೆ ಎತ್ತರ ಕೂಗ್ತಾರೆ ಇವುಗಳ ಮಧ್ಯದಲ್ಲಿ ನಿಮಗೆ ನಿದ್ದೆ ಹಾಕ್ತದೆ ನೀವು ನಿದ್ದೆ ಹತ್ತು ಕಂದ್ರೆ ಜ್ಞಾನಿಗಳು ಅವು ಯಾವ ಶಬ್ದಗಳು ಒಳಗೆ ಪ್ರವೇಶ ಆಗದಂತೆ ಅವು ಯಾವ ವ್ಯವಹಾರಗಳು ಒಳಗಾಗದಂತೆ ಹೇಗೆ ಕೆಸರಿನಲ್ಲಿಯ ಕಮಲ ಕೆಸರು ತನ್ನೊಳಗೆ ಬರದಂತೆ ನೋಡ್ಕೊಳ್ತದೆ ಆ ಕೆಸರು ತನಗೆ ಅಂಟ್ಕೊಳ್ಳದಂತೆ ನೋಡ್ಕೊಳ್ತದೆ ಎಲ್ಲವುಗಳ ಮಧ್ಯದಲ್ಲಿ ನಾನು ಆತ್ಮನನ್ನ ಸ್ಪಷ್ಟ ಮಾಡಬೇಕಾಗಿದೆ ಏನಂತೇಳಿ ಆತ್ಮನು ನಾನು ಯಾವೆಲ್ಲ ಮಧ್ಯಗಳಲ್ಲಿ ಈ ಪಂಚ ಕೋಶಗಳು ಈ ಪಂಚ ಈ ಪಂಚ ಈ ಪಂಚ ಅಪ್ಪ ಅಪ್ಪ ಎಲ್ಲವುಗಳ ಮಧ್ಯದಲ್ಲಿ ಇವುಗಳ ಅಂಟು ಇಲ್ಲದೆ ನಾನು ಇದ್ದೇನೆ ಅನ್ನುವ ಸ್ಪಷ್ಟವಾದ ಜ್ಞಾನವನ್ನ ಹೊಂದುವುದು ರಮಣದ ಸಂದರ್ಶನ ಗ್ರಂಥದ ಉದ್ದೇಶವಾಗಿದೆ ಅದಕ್ಕಾಗಿ ಕಷ್ಟ ಏನು ಪಡಬೇಕಾಗಿಲ್ಲ ಆದರೆ ಅದನ್ನು ಏಕಾಗ್ರತೆಯಿಂದ ಶ್ರವಣ ಮಾಡಬೇಕು ಅನ್ನುವ ವಿಚಾರವನ್ನ ಮತ್ತೆ ನಾವು ಮುಂದೆ ಮುಂದಿನ ಕ್ಲಾಸದಲ್ಲಿ ಶ ಹರಿ ಓ ಶ್ರೀ ಗುರು ನಮ ಹರಿ ಜಯ ಸದ್ಗುರುಥ ಮಹಾರಾಜಿ